ಹೂವನ್ನು ಮಾರುತ ಹೂ ಅಡಗಿತ್ತಿ ಹಾಡುತ ಬರು ತಿಳು ಘಮ ಘಮ ಹೂಗಳು ಬೇಕೇ ಎನ್ನುತ್ತ ಹಾಡುತ ಬರುದಿಗಳು ಬಿಳುಪಿನ ಮಲ್ಲಿಗೆ ಹಳದಿಯ ಸಂಪಿಗೆ ಹಸುರಿನ ತಮರುಗಾ ಹಾಕಿ ಕಟ್ಟಿರುವೆ ಬೇಕೆ ಎನ್ನುತ್ತ ಹಾಡುತ್ತ ಬರುಟಿಗಳು ಹೊಸ ಸೇವಂತಿಗೆ ಹೊಸ ಅರಸಿನ ತಾಳೆ ಇದೆ ಅಚ್ಚಾಮಲ್ಲಯ್ಯನಿ ಪಚ್ಚಾ ತೆನೆಗಳು ಸೇರಿದ ಮಾಲೆಯಿದೆ ಕಂಪನ್ನು ಚೆಲ್ಲುವ ಕೆಂಪು ಗುಲಾಬಿ ಅರಳಿದ ಹೊಸ ಕಮಲ ಬಿನ ಜಾದಿ ಹಳದಿಯ ಜಾದಿ ಅರಳಿದ ಬಿಳಿ ಕಮಲ ಬಗೆ ಬಗೆ ಹೋಗಳು ಬೇಕೆ ಎನ್ನುತ್ತ ಹಾಡುತ್ತ ಬರುದಿ ಹಳು ಹೂವನ್ನು ಮಾರುವ ಹೂವು ಅಡಗಿತ್ತಿ ಹಾಡುತ್ತ ಬರುದಿಹಳು